ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ ಹರಿಸರ್ವೋತ್ತಮ ಸಾರ ಅದರ ಮುಂದಿನ ವಿಚಾರ ವಾದಿರಾಜರ ಕೃತಿ ಹರಿಸರ್ವೋತ್ತಮ ಸಾರ ಹದಿನಾರು ನುಡಿಗಳಿರುವಂತಹ ಒಂದು ಕೃತಿ ಯಾವುದೇ ಗ್ರಂಥವನ್ನು ಪಠಣ ಪಾರಾಯಣ ಅಧ್ಯಯನ ಇದೆಲ್ಲ ಮಾಡೋದಕ್ಕಿಂತ ಮುಂಚೆ ಸಂಕ್ಷಿಪ್ತವಾಗಿ ಗ್ರಂಥ ಕರ್ತೃವಿನ ಸ್ಮರಣೆ ಅನ್ನೋದು ಅಂತ ಯಾಕೆ ಉದ್ದೇಶ ಏನು ಅಂತ ಕೇಳಿದ್ರೆ ಚರಿತಂ ವೈಷ್ಣವಾನ ಅಂತೂ ವಿಷ್ಣು ಉದ್ರೇಕಾಯ ಕಥ್ಯತೆ ಅಂತ ಭಗವಂತನಲ್ಲಿ ಭಕ್ತಿ ಮೂಡಬೇಕು ಅಂತಾದರೆ ಸಾಧನ ಆಗುತ್ತೆ ಜ್ಞಾನಿಗಳ ಸ್ಮರಣೆ ತವ ಸಂಕೀರ್ತನಂ ವೇದ ಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ ಅಂತ ರಾಯರಸ್ತೋತ್ರದಲ್ಲಿ ಅಪರ್ಣಾಚಾರ ತಿಳಿಸುವಂತೆ ತತ್ವಪ್ರಮೇಯಗಳ ನಿಶ್ಚಯ ಜ್ಞಾನ ಪ್ರಾಪ್ತಿಗಾಗಿ ಗ್ರಂಥಕರ್ತೃವಿನ ಸ್ಮರಣೆ ಇನ್ನೂ ಕಾರಣ ಹೇಳೋದಾದರೆ ಜನ್ಮ ಜನ್ಮಾಂತರಗಳಲ್ಲಿ ಸ್ಥಾವರ ಜನ್ಮ ಬಾರದೇ ಇದ್ದಂತೆ ಅಂದರೆ ಸಾಧನೆಗೆ ಯೋಗ್ಯ ಅಲ್ಲದೇ ಇದ್ದಂತೆ ಸ್ಥಾವರ ಜನ್ಮ ಬರದೇ ಇದ್ದಂಗೆ ಅದರ ನಿವಾರಣೆಗಾಗಿ ಗ್ರಂಥಕರ್ತೃವಿನ ಸ್ಮರಣೆ ಇನ್ನೊಂದು ರೀತಿಯಾಗಿ ಹೇಳೋದಾದರೆ ಮನೋವಿಶುದ್ಧ್ಯರ್ಥಂ ಚರಿತಾನುವಾದ ಅಂತ ಅಂತಃಕರಣ ಶುದ್ಧಿಗಾಗಿ ಜ್ಞಾನಿಗಳ ಸ್ಮರಣೆ ಇಲ್ಲಿ ಹರಿಸರ್ವೋತ್ತಮ ಸಾರ ಗ್ರಂಥದ ಕರ್ತೃಗಳು ಅಂತಾದರೆ ವಾದಿರಾಜರು ಕನ್ನಡ ಭಾಷೆಯಲ್ಲಿ ಅಥವಾ ಪ್ರಾಕೃತ ಭಾಷೆಯಲ್ಲಿ ಭಾಗವತ ಧರ್ಮವನ್ನು ಪ್ರಚಾರ ಮಾಡಿರುವಂಥ ಯತಿಗಳಲ್ಲಿ ವಾದಿರಾಜರು ನಾಲ್ಕನೆಯವರು ಸೋದೆ ಮಠದ ಯತಿಗಳಾಗಿ ನೂರಿಪ್ಪತ್ತು ವರ್ಷಗಳ ಕಾಲ ಅಂದರೆ ಪಂಚಮ ಪರ್ಯಾಯ ಐದು ಪರ್ಯಾಯಗಳನ್ನು ಮಾಡತಕ್ಕಂಥ ಮಹನೀಯರು ವಾದಿರಾಜರು ಹೆಸರಿಗೆ ತಕ್ಕಂತೆ ವಾದಿ ನಿಗ್ರಹ ಸಮರ್ಥರು ಅದ್ಭುತವಾಗಿರ್ತಕ್ಕಂಥ ಪಾಂಡಿತ್ಯ ಅಥವಾ ಜ್ಞಾನ ಅಪೂರ್ವವಾದ ಮಂತ್ರಶಕ್ತಿ ತಪಸ್ಸಿದ್ಧಿ ಇವುಗಳ ತ್ರಿವೇಣಿ ಸಂಗಮ ಅಂತಾದರೆ ವಾದ್ಯರಾಜರು ಹದಿನಾರು ಸಂಸ್ಕೃತ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ಅಂತ ಅವರು ಜೀವನ ಚರಿತ್ರೆಯಲ್ಲಿ ನೋಡ್ತೀವಿ ಗುರುರಾಜೀಯ ಸುಧಾ ಟಿಪ್ಪಣಿ ತತ್ವಪ್ರಕಾಶಿಕ ಟಿಪ್ಪಣಿ ನಿರ್ಣಯ ಟೀಕಾ ತಂತ್ರಸಾರ ಟೀಕ ಗುರುವರ್ತ ದೀಪಿಕಾ ಪ್ರಮೇಯ ಸಂಗ್ರಹ ಯುಕ್ತಿ ಯುಕ್ತಿಮಲ್ಲಿಕ ಸರಸಭಾರತಿ ವಿಲಾಸ ಭಗವದ್ಗೀತಾ ಟಿಪ್ಪಣಿ ತೀರ್ಥ ಪ್ರಬಂಧ ಮಹಾಭಾರತ ಟಿಪ್ಪಣಿ ರುಕ್ಮಿಣೀಶ ವಿಜಯ ಪಾಷಂಡಮತ ಏಕಾದಶಿ ನಿರ್ಣಯ ಸಂಕಲ್ಪ ಪದ್ಧತಿ ಕೃಷ್ಣಾಷ್ಟಕ ಮೊದಲಾಗಿರ್ತಕ್ಕಂಥ ಐವತ್ತು ಬಿಡಿ ಸ್ತೋತ್ರಗಳನ್ನು ರಚನೆ ಮಾಡಿದ್ದಾರೆ ಇನ್ನು ಕನ್ನಡದ ಗ್ರಂಥಗಳು ಹೇಳೋದಾದರೆ ಕನ್ನಡ ತಾತ್ಪರ್ಯ ನಿರ್ಣಯ ವೈಕುಂಠ ವರ್ಣನೆ ಗುಂಡಕ್ರಿಯೆ ಸ್ವಪ್ನಪದ ಹರಿಸರ್ವೋತ್ತಮ ಸಾರ ಲಕ್ಷ್ಮೀ ಶೋಭಾನೆ ಭ್ರಮರಗೀತ ಅಸಂಖ್ಯಾತ ದೇವರ ನಾಮಗಳು ಸುಳಾದಿಗಳು ಈಗ ಅನೇಕ ಕೃತಿಗಳನ್ನು ರಚನೆ ಮಾಡಿ ವ್ಯಾಸ ಸಾಹಿತ್ಯ ಮತ್ತು ದಾಸ ಸಾಹಿತ್ಯಕ್ಕೆ ಅಪೂರ್ವವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟವರು ವಾದ್ಯರಾಜರು ಈ ವಾದ್ಯರಾಜರ ಜನನ ಅನ್ನೋದು ದಕ್ಷಿಣ ಕನ್ನಡದ ಕುಂಬಾಸಿ ಗ್ರಾಮದಲ್ಲಿ ಹೂವಿನಕೆರೆ ಅನ್ನೋ ಗ್ರಾಮದಲ್ಲಿ ಗೌರಿ ಗದ್ದೆ ಕಾಲಶಾಲಿವಾಹನ ಶಕ ಸಾವಿರದ ನಾನ್ನೂರ ಎರಡು ಕ್ರಿಸ್ತಶಕ ಸಾವಿರದ ನಾನ್ನೂರ ಎಂಬತ್ತು ಶರ್ವರಿನಾಮ ಸಂವತ್ಸರದಲ್ಲಿ ಆಯಿತು ತಾಯಿ ಗೌರಿ ದೇವಿ ತಂದೆ ರಾಮಭಟ್ಟರು ವಾದಿರಾಜರ ಪೂರ್ವನಾಮ ಭೂವರಾಹ ವಾಗೀಶತೀರ್ಥರು ವಾದಿರಾಜರ ಆಶ್ರಮ ಗುರುಗಳು ವಾದಿರಾಜರು ಅನ್ನೋದು ಆಶ್ರಮನಾಮ ಮೂಲ ಹೆಸರು ಭೂವರಾಹ ವಾಗೀಶತೀರ್ಥರಿಂದ ಹೈಗ್ರೀವ ಮಂತ್ರದ ಉಪದೇಶ ಸಕಲ ಶಾಸ್ತ್ರಗ್ರಂಥಗಳ ಪಾಠವೂ ಆಯಿತು ಪೂರ್ವಾಶ್ರಮದಲ್ಲೇ ರಚಿಸಿರ್ತಕ್ಕಂಥ ಮೊಟ್ಟ ಮೊದಲ ಉಗ ಭೋಗ ಗುರು ಭಕುತಿ ಬೇಕು ಹಿರಿಯರ ಕರುಣ ಬೇಕು ಹರಿಕಥೆಗಳ ನಿತ್ಯ ಕೇಳುತ್ತಲಿರಬೇಕು ವಿರಕುತಿ ಬೇಕು ವಿಷ್ಣುವಿನ ಆರಾಧನೆ ಬೇಕು ವರಮಂತೆ ಜಪಬೇಕು ತಪಬೇಕು ಪರಗತಿಗೆ ಶ್ರೀ ಹಯವಧನ ಪರಮಾನುಗ್ರಹ ಬೇಕು ವಿಷಯ ಸಂಗ್ರಹ ವಿಷಯ ನಿಗ್ರಹ ಬೇಕು ಹಯಗ್ರೀವ ಪರಮಾತ್ಮನ ಉಪಾಸಕರಾಗಿದ್ದರಿಂದ ಹಯವದನನಿಗೆ ಅಂಕಿತ ಮಾಡಿ ಉಗಾಭೋಗವನ್ನು ರಚನೆ ಮಾಡಿ ಅರ್ಪಣೆಯನ್ನು ಮಾಡ್ತಾರೆ ಮೋಕ್ಷಾಪೇಕ್ಷಿಗಳು ಅಥವಾ ಮುಮುಕ್ಷಗಳು ಅಥವಾ ಸಾಧಕರು ಹೇಗಿರಬೇಕು ಅನ್ನೋದನ್ನು ಈ ಉಗಾಭೋಗದಲ್ಲಿ ಬಹಳ ಸುಂದರವಾಗಿ ವಾದಿರಾಜರು ತಿಳಿಸ್ತಾರೆ ಭಕ್ತಿಯಿಂದ ಗುರುಗಳು ಗುರುಗಳ ಅಂತರ್ಯಾಮಿಯಾದ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡ್ತಾರೆ ಪರಮಾತ್ಭುತವಾಗಿರ್ತಕ್ಕಂಥ ಗ್ರಂಥಗಳ ರಚನೆ ಮಾಡಿ ಸಮರ್ಪಣೆ ಮಾಡಿದವರು ವಾದಿರಾಜರು ಆ ಕಾಲದಲ್ಲಿ ವ್ಯಾಸರಾಯರು ಮಹಾಪ್ರಾಬಲ್ಯವನ್ನು ಹೊಂದಿದವರು ಅವರಲ್ಲಿ ಕೆಲ ಕಾಲ ವಿದ್ಯಾಭ್ಯಾಸ ಅಧ್ಯಯನಾದಿಗಳನ್ನು ಮಾಡಬೇಕು ಅನ್ನೋ ಅಪೇಕ್ಷೆ ವಾದ್ಯರಾಜರಿಗೆ ಉಂಟಾಯಿತು ವಗೀಶತೀರ್ಥರು ವೃಂದಾವನಸ್ಥರಾದ ನಂತರದಲ್ಲಿ ಶ್ರೀ ವಾದ್ಯರಾಜರು ಸಂಸ್ಥಾನ ಸಮೇತ ವಿಜಯನಗರಕ್ಕೆ ಬರ್ತಾರೆ ಇವರ ಸಹಪಾಠಿಗಳು ವಿಷ್ಣು ತೀರ್ಥರು ಅದು ಅವರೇ ಅಂತ ಮುಂದೆ ಇಬ್ಬರಿಗೂ ಕೂಡ ವ್ಯಾಸರಾಯರು ಪಾಠ ಹೇಳ್ತಾ ಇದ್ರು ವ್ಯಾಸರಾಯರ ಯತಿ ಶಿಷ್ಯರ ತರಗತಿ ಯಾರ್ಯಾರು ಇದ್ರು ಅಂದರೆ ಕೂಡಲಿ ಆರಿ ಅಕ್ಷೋಭ್ಯ ಮಠದ ನಾರಾಯಣಯತಿಗಳು ಗೋವಿಂದ ವಿಕ್ಷುಗಳು ಮೊದಲಾಗಿರ್ತಕ್ಕಂಥ ಇಪ್ಪತ್ತ್ನೂ ನಾಲ್ಕು ಜನ ಇದ್ದರು ಯಥಾಶ್ರಮ ಅಥವಾ ಸನ್ಯಾಸಿಗಳೇ ಇದ್ದರು ಇವರಿಗಿರ್ತಕ್ಕಂಥ ಪಠ್ಯ ಏನು ಸಿಲೆಬಸ್ ಏನು ಅಂದರೆ ಶ್ರೀಮನ್ ನ್ಯಾಯಸುಧ ತರ್ಕತಾಂಡವ ಚಂದ್ರಿಕಾ ನ್ಯಾಯಾಮೃತ ಇತ್ಯಾದಿ ಈ ಗ್ರಂಥಗಳ ಅಧ್ಯಯನದ ಸಂದರ್ಭ ಬೇರೆ ಬೇರೆ ದರ್ಶನಗಳ ವಿಮರ್ಶಾತ್ಮಕ ತುಲನಾತ್ಮಕ ದೃಷ್ಟಿಯಿಂದ ಅಧ್ಯಯನವೂ ಕೂಡ ಆ ಸಂದರ್ಭದಲ್ಲಿ ನಡೀತಾ ಇತ್ತು ಪರಮತ ನಿರಾಕರಣ ಪೂರಕ ಸುಮತ ಸ್ಥಾಪನೆ ಆಗಬೇಕು ಅಂತಾದರೆ ಬೇರೆ ಬೇರೆ ದರ್ಶನಗಳಲ್ಲಿ ತಿಳಿಸಿರ್ತಕ್ಕಂಥ ಅಥವಾ ಪ್ರತಿಪಾದನೆ ಮಾಡಿರುವಂತಹ ವಿಷಯಗಳ ತುಲನಾತ್ಮಕ ಅಧ್ಯಯನ ಅತ್ಯಂತ ಅವಶ್ಯಕವಾಗಿತ್ತು ಆದ್ದರಿಂದ ವ್ಯಾಸರಾಯರು ಈ ರೀತಿ ಬೋಧನೆಯನ್ನು ಮಾಡ್ತಾ ಇದ್ರು ವ್ಯಾಸರಾಜರ ಬೋಧನಾ ಶೈಲಿ ಅಥವಾ ಉಪದೇಶದ ಕ್ರಮ ಪರವಾದಿಗಳೊಡನೆ ಅಥವಾ ಅವರು ಪರವಾದಿಗಳ ಜೊತೆಗೆ ಮಾಡಿರ್ತಕ್ಕಂಥ ಅಥವಾ ನಡೆಸುವಂತಹ ವಾದಕ್ರಮ ಇವುಗಳನ್ನು ವಾದಿರಾಜರು ಚೆನ್ನಾಗಿ ಗ್ರಹಿಸ್ ಗ್ರಹಿಸ್ತಾ ಇದ್ರು ಅಷ್ಟೇ ಅಲ್ಲ ವಿದ್ವತ್ಸಭೆಗಳಲ್ಲಿ ಯುಕ್ತಿಯುಕ್ತವಾಗಿ ಪರಮತ ನಿರಾಕರಣ ಪೂರ್ವಕ ಸುಮತ ಸ್ಥಾಪನೆ ಮಾಡಿ ಹೆಸರನ್ನು ವಾದಿರಾಜ ಅನ್ನೋದನ್ನು ಅನುವರ್ತವಾಗಿ ಪ್ರಖ್ಯಾತಗೊಳಿಸಿದರು ಜಿಜ್ಞಾಸಾ ರೂಪವಾಗಿರ್ತಕ್ಕಂಥ ಗುರು ಶಿಶ್ಯ ಸಂಭಾಷಣಾ ರೂಪ ಸೌಹಾರ್ದಯುತವಾಗಿರ್ತಕ್ಕಂಥ ಚರ್ಚೆ ಅದಕ್ಕೆ ವಾದ ಅಂತ ಹೆಸರು ವಿಜಯನಗರದ ಅರಸು ಕೃಷ್ಣದೇವರಾಯ ಇವರ ಅದ್ಭುತವಾಗಿರ್ತಕ್ಕಂಥ ಅಪ್ರತಿಮವಾಗಿರ್ತಕ್ಕಂಥ ಪಾಂಡಿತ್ಯ ಪ್ರೌಢಿಮೆಗಳನ್ನೆಲ್ಲ ನೋಡಿ ಪ್ರಸಂಗಾಭರಣತೀರ್ಥ ಅಂತ ಬಿರುದುಕೊಟ್ಟು ಗೌರವಿಸಿದ್ದನ್ನು ಅವ್ರ ಚರಿತ್ರೆಯಲ್ಲಿ ಕೇಳ್ತೀವಿ ವಿಜಯೀಂದ್ರರಂತೆ ವಾದಿರಾಜರು ಕೂಡ ಚತುರ್ಸುಷ್ಠಿ ಕಲಾ ಅಂದರೆ ಅರವತ್ನಾಲ್ಕು ವಿದ್ಯೆಗಳಲ್ಲಿ ಪರಿಣಿತರಾಗಿದ್ದರು ಹೀಗೆ ಅವರ ಜೀವನ ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ನೋಡುವಂಥದ್ದು ಇನ್ನು ಹರಿಸರ್ವೋತ್ತಮ ಸಾರ ಅರ್ಥಪೂರ್ಣವಾಗಿರ್ತಕ್ಕಂಥ ಶೀರ್ಷಿಕೆ ಅಥವಾ ಟೈಟಲನ್ನು ಇಟ್ಟಿದ್ದಾರೆ ಹರಿಯೇ ಸರ್ವೋತ್ತಮ ಅನ್ನೋದಕ್ಕೆ ಸಕಲ ಶಾಸ್ತ್ರಗಳ ಸತ್ಶಾಸ್ತ್ರಗಳಿಂದ ಪರಮ ಮುಖ್ಯ ವೃತ್ತಿಯಿಂದ ಪ್ರತಿಪಾದ್ಯನಾಗಿರ್ತಕ್ಕಂಥವನು ಸರ್ವೋತ್ತಮನಾದ ಭಗವಂತ ಅನ್ನೋದನ್ನು ಇಲ್ಲಿ ತಿಳಿಸ್ತಾರೆ ಈ ಹರಿ ಸರ್ವೋತ್ತಮತ್ವ ಅನ್ನೋದು ಸಾರಭೂತವಾಗಿರುವಂಥದ್ದು ಸಮಸ್ತ ಸಾಧಕ ವರ್ಗಕ್ಕೆ ಶ್ರೀಮದ್ ಆಚಾರ್ಯರು ನೀಡಿರತಕ್ಕಂಥ ವಿಶಿಷ್ಟವಾದ ಸಂದೇಶ ಏನು ಅಂದರೆ ವಿಷ್ಣೋಹ ಸರ್ವೋತ್ತಮತ್ವಂಚ ಸರ್ವದಾ ಪ್ರತಿಪಾದಯ ಈ ಸಂದೇಶ ವಿಶೇಷವಾಗಿ ಸನ್ಯಾಸಿಗಳಿಗೆ ಅಥವಾ ಯತಿಧರ್ಮ ಅನುಷ್ಠಾನ ಮಾಡ್ತಕ್ಕಂಥವರಿಗೆ ಕೊಟ್ಟಿದ್ದಾಗಿದ್ದರೂ ಕೂಡ ಉಪಲಕ್ಷಣೆಯ ಸಾಧಕರೆಲ್ಲರಿಗೂ ಕೂಡ ಅನ್ವಯ ಆಗುವಂಥದ್ದು ಸಾಧಕನ ದಿನಚರಿಯನ್ನು ತಿಳಿಸ್ತಾ ಮಧ್ಯಾಹ್ನ ಊಟದ ನಂತರ ಏನು ಮಾಡಬೇಕು ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಉತ್ತರ ರೂಪವಾಗಿ ಶ್ರೀಮದ್ ಆಚಾರ್ಯರು ವೇದಶಾಸ್ತ್ರ ವಿನೋದೇನ ಪೀಣಯನ್ ಪುರುಷೋತ್ತಮಂ ಈ ರೀತಿಯಾಗಿ ತಿಳಿಸಿ ನಿಬಂಧನೆಯನ್ನು ಅಥವಾ ಕಥಾಚಿಂತನೆಯನ್ನು ಮಾಡಿ ಭಗವಂತನ ಸ್ಮರಣೆ ಮಾಡಬೇಕು ಅಂತ ತಿಳಿಸ್ತಾರೆ ಎಲ್ಲರೂ ಈ ಭಗವಂತನ ಆದೇಶವನ್ನು ಪಾಲಿಸಬೇಕು ಉದಾಹರಣೆಗೆ ಕೃಷ್ಣ ಏನಬಾರದೆ ಅಂತ ಪುರಂದರ ದಾಸರ ಹಾಡು ಅಂದರೆ ಹಾಸ್ಯದ ಪ್ರಮೇಯವನ್ನು ಚರ್ಚೆ ಮಾಡ್ತಾ ಕೂಡ ಭಗವಂತನ ಸರ್ವೋತ್ತಮತ್ವ ಈ ರೀತಿಯಾಗಿರ್ತಕ್ಕಂಥ ಚಿಂತನೆಯಲ್ಲಿ ಪರ್ಯವಸಾನ ಆಗಬೇಕು ಅಂತ ಭಗವಂತನ ಸರ್ವೋತ್ತಮತ್ವವನ್ನೇ ಪ್ರತಿಪಾದನೆ ಮಾಡಬೇಕು ಯಾಕೆಂದು ಪ್ರಶ್ನೆ ಬಂದರೆ ಎಲ್ಲರಿಗೂ ಮನವರಿಕೆ ಆಗುವಂಥ ರೀತಿಯಲ್ಲಿ ಎಲ್ಲರಿಗೂ ಮನ ಮುಟ್ಟುವ ರೀತಿಯಲ್ಲಿ ಹರಿಸವೋತ್ತಮತ್ವವನ್ನು ಯುಕ್ತಿಗಳ ದೃಷ್ಟಾಂತಗಳ ಮೂಲಕ ಸ್ಥಾಪನೆ ಮಾಡೋದು ಆಚಾರ್ಯರ ಈ ಶಬ್ದ ಪ್ರಯೋಗದ ವಿಷ್ಣೋ ಸರ್ವೋತ್ತಮತ್ವಂ ಸರ್ವದಾ ಪ್ರತಿಪಾದಯ ಈ ಹಿಂದಿರುವಂತಹ ಅಭಿಪ್ರಾಯ ಅಥವಾ ಕಾಳಜಿ ಅನ್ನೋದು ಅನ್ಯಾದೃಶ ಅದಕ್ಕಾಗಿ ಸನ್ಯಾಸಿಗಳಿಗೆ ಯತಿಗಳಿಗೆ ಶ್ರೀಮದ್ ಆಚಾರ್ಯರು ಪ್ರತ್ಯೇಕವಾಗಿ ಆದೇಶವನ್ನು ನೀಡಿ ಒಬ್ಬ ಸಾಧಕನ ದಿನಚರಿ ಅಂದರೆ ಡೈರಿ ಅದನ್ನು ತಿಳಿಸುವಂತ ಸಂದರ್ಭದಲ್ಲಿ ಭಗವಂತನ ಚಿಂತನೆಯನ್ನು ಮಾಡಲಿಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ಸಮಯ ಅಥವಾ ಕಾಲವನ್ನು ನಿಗದಿ ಮಾಡಿದರು ತಾವೂ ಆಚರಿಸಿ ತೋರಿಸಿ ಇತರರಿಂದಲೂ ಮಾಡಿಸಿದ ಕೀರ್ತಿ ಶ್ರೀಮದ ಭಗವಂತನಿಗೆ ಪ್ರತಿಭಾ ಅಥವಾ ಅಧಿಷ್ಠಾನಗಳು ತುಂಬ ಇದ್ದರೂ ಕೂಡ ಈ ಜ್ಞಾನಿಯನ್ನು ಪ್ರತಿಮೆ ಭಗವಂತನಿಗೆ ಅತ್ಯಂತ ಸಂತೋಷವನ್ನು ತಂದು ಕೊಡುವಂಥದ್ದು ಅಗ್ನಿ ಮೂಲಕ ಆರಾಧನೆ ಅದು ಯಜ್ಞ ಅಂತ ಕರೆಸ್ಕೊಳತ್ ಪ್ರತಿಮಾಂತರ್ಗತ ಭಗವಂತನ ಉಪಾಸನೆ ಪೂಜಾ ಯಜ್ಞ ಜ್ಞಾನವನ್ನು ಕೊಟ್ಟು ಜಗತ್ತಿನ ಸಜ್ಜನರನ್ನ ಧಾರ್ಮಿಕ ಮಾರ್ಗದಲ್ಲಿ ಪ್ರೇರಣೆ ಮಾಡುವಂಥದ್ದು ಜ್ಞಾನಯಜ್ಞ ಶ್ರೀಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾ ನಹಿ ಜ್ಞಾನೇನ ಸದೃಶಂ ಪವಿತ್ರ ಮಿಹ ಜ್ಞಾನಕ್ಕಿಂತ ಪವಿತ್ರವಾಗಿರ್ತಕ್ಕಂಥ ವಸ್ತು ಇನ್ನೊಂದು ಜಗತ್ತಿನಲ್ಲಿ ಇಲ್ಲ ಅಂತಹ ಪವಿತ್ರವಾಗಿರ್ತಕ್ಕಂಥ ಜ್ಞಾನವನ್ನು ಪದ ಪಡೆದುಕೊಂಡವರೇ ಜ್ಞಾನಿಗಳು ಜ್ಞಾನ ಅಂದರೆ ನಮಗೆ ಲೌಕಿಕದಲ್ಲಿ ಬೇಕಾದಷ್ಟು ಪದವಿಗಳಿದ್ದರೂ ಕೂಡ ಅದು ಯಾವುದನ್ನು ಜ್ಞಾನ ಅನ್ನೋ ಪಾರಿಭಾಷಿಕ ಶಬ್ದದಿಂದ ಕರೆಯೋದಿಲ್ಲ ವಿಷ್ಣುರು ಉತ್ಕರ್ಷ ಜ್ಞಾನಂ ಜ್ಞಾನ ವಿಧೀರ್ಯತೆಯ ಅಂತಹ ನಿಶ್ಚಯವಾಗಿ ಪಡ್ಕೊಂಡವನೇ ನನಗೆ ಅತ್ಯಂತ ಪ್ರೀತ್ಯಾಸ್ಪದನಾದವನು ಅಂತ ಕೃಷ್ಣ ಹೇಳ್ತಾನೆ ಜ್ಞಾನೀ ಪ್ರಿಯತಮೋ ಜ್ಞಾನ ಸಂಪ್ರಾಪ್ಯ ಸಂಸಾರೇ ಯೋ ನಾನರೂಪೀಹರಿ ತೈ ಪ್ರಸನ್ನ ಇವ ನ ಈಕ್ಷತೆ ಜೀವ ಅಥವಾ ಮನುಷ್ಯ ಸಾಧಕ ತಾನು ನಿಶ್ಚಯ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡಿದ್ದರೂ ಇತರರಿಗೆ ಆ ಜ್ಞಾನ ಅಥವಾ ತಿಳುವಳಿಕೆಯನ್ನು ಪ್ರಸಾರ ಮಾಡದೇ ಇದ್ದರೆ ಜ್ಞಾನರೂಪಿಯಾಗಿರ್ತಕ್ಕಂಥ ಭಗವಂತ ಆತನನ್ನು ಅಂದರೆ ಯಾರು ಜ್ಞಾನ ಪ್ರಸಾರ ಮಾಡದೇ ಇರ್ತಾನೋ ಅಂಥ ವ್ಯಕ್ತಿಯನ್ನು ಅನುಗ್ರಹ ಮಾಡೋದೇ ಇಲ್ಲ ಆತನ ಮೇಲೆ ಪ್ರಸನ್ನನಾಗೋದೇ ಇಲ್ಲ ಬೋಧಿಸೋದು ಮತ್ತು ಅದನ್ನ ಲಿಖಿತ ರೂಪದಲ್ಲಿ ಅಂದರೆ ಪುಸ್ತಕ ಪ್ರಕಾಶನ ಇತ್ಯಾದಿ ರೂಪದಲ್ಲಿ ಮುಂದಿನ ಪೀಳಿಗೆಗೆ ಅದನ್ನು ಸಂರಕ್ಷಣೆ ಮಾಡುವಂಥದ್ದು ಎರಡೂ ಕೂಡ ಭಗವಂತನ ಅನುಗ್ರಹಕ್ಕೆ ಕಾರಣವಾಗುವಂಥದ್ದು ಅಂತಲ್ಲಿ ತಿಳಿಸ್ತಾರೆ ಈ ಹರಿಸವೋತ್ತಮ ಸಾರ ಈ ಕೃತಿಯೇನಿದೆ ಈ ಗ್ರಂಥದ ಉಪಾಧೇಯ ಅಥವಾ ಇದು ಸ್ವೀಕಾರಾರ್ಹ ಅನ್ನೋದಕ್ಕೆ ಅನುಬಂಧ ಚತುಷ್ಟಯಗಳನ್ನು ನೋಡಬೇಕು ಅಂತ ವಿಷಯ ಪ್ರಯೋಜನ ಸಂಬಂಧ ಮತ್ತು ಅಧಿಕಾರಿ ಈ ನಾಲ್ಕು ಇದ್ರೆ ಆ ಗ್ರಂಥ ಉಪಾಧೇಯ ಅಂತ ಈ ರೀತಿಯಾಗಿ ಹೇಳೋದು ಇಲ್ಲಿ ವಿಷಯ ಯಾವುದು ಹರಿ ಸರ್ವೋತ್ತಮತ್ವವನ್ನು ಶಾಸ್ತ್ರಾನುಸಾರವಾಗಿರ್ತಕ್ಕಂಥ ಯುಕ್ತಿಗಳಿಂದ ಸಾಧಿಸೋದು ಅಥವಾ ಸಮರ್ಥನೆ ಮಾಡೋದು ಅಂತ ವಿಷ್ಣು ಸರ್ವೋತ್ತಮತ್ವ ವಿಚಾರದಲ್ಲಿ ನಿಶ್ಚಯ ಜ್ಞಾನ ಅಥವಾ ದಾರಿಢ್ಯ ಪ್ರಾಪ್ತಿಯಾಗಿ ಪರಂಪರೆಯಲ್ಲಿ ಅದು ಮೋಕ್ಷಕ್ಕೆ ಕಾರಣ ಆಗತ್ತೆ ಪರಮ ಪ್ರಯೋಜನ ಪ್ರಯೋಜನ ಅಂದರೆ ಏನೋ ಮನುಷ್ಯ ಜನ್ಮದ ಪ್ರಯೋಜನ ಅಥವಾ ಸಾರ್ಥಕತೆ ಅನ್ನೋದು ಮೋಕ್ಷ ಪಡೆದಾಗಲೇ ಸಾರ್ಥಕತೆ ಇನ್ನು ಸಂಬಂಧ ಈ ಜ್ಞಾನ ನಿಶ್ಚಯ ಆಗಿದ್ದರೆ ಅಂತರಾಯ ಸಹ ಎಷ್ಟು ವಿಘ್ನೆಗಳು ಬಂದರೂ ಕೂಡ ಜ್ಞಾನದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಚಾಂಚಲ್ಯ ಆಗದೆ ಇದ್ದರೆ ಮೋಕ್ಷಪ್ರಾಪ್ತಿ ಅನ್ನೋದು ಕೂಡ ನಿಶ್ಚಿತ ಅದರಿಂದ ಒಂದಕ್ಕೊಂದು ಸಂಬಂಧ ಇದೆ ಅಧಿಕಾರಿಗಳು ಯಾರು ಅಂದರೆ ಭಗವದ್ ಭಕ್ತರು ಭಗ ಅಂದರೆ ಷಡ್ಗುಣ ಐಶ್ವರ್ಯ ಸಂಪನ್ನನಾಗಿರ್ತಕ್ಕಂಥ ಭಗ ಶಬ್ದ ವಾಚನ ಪರಮಾತ್ಮನ ಭಕ್ತರು ಯಾವ ಷಡ್ಗುಣಗಳು ಅಂದರೆ ಐಶ್ವರ್ಯ ಸಾಮಗ್ರಸ್ ವೀರ್ಯ ಯಶಸ್ಷ್ಟಿಯ ಜ್ಞಾನ ವಿಜ್ಞಾನಯೋಶ್ಚವ ಷ್ಣಾಂಬಗ ಇತರಿತಃ ಆದ್ದರಿಂದ ಈ ಕೃತಿ ಅಥವಾ ಗ್ರಂಥ ಹರಿಸವೋತ್ತಮ ಸಾರ ಅನ್ನೋದೇನಿದೆ ಉಪಾದೇಯ ಮನುಷ್ಯ ಜನ್ಮದ ಸಾರ್ಥಕತೆ ಮೋಕ್ಷ ಪಡೆಯಲಿಕ್ಕೆ ಇದನ್ನು ಅಧ್ಯಯನಾದಿಗಳನ್ನು ಮಾಡಲೇಬೇಕು ಅಂತ ಈ ಹರಿಸವೋತ್ತಮತ್ವ ಜ್ಞಾನ ದೃಢ ಆದರೆ ಈ ಜ್ಞಾನದಿಂದ ವಾಯುಜೀವೋತ್ತಮತ್ವ ಪಂಚಭೇದ ತಾರತಮ್ಯ ಜಗತ್ಸತ್ಯತ್ವ ಇತ್ಯಾದಿ ಎಲ್ಲ ಮಧ್ವಮತ ಸಿದ್ಧಾಂತಗಳನ್ನು ಕೂಡ ಸಾಧನೆ ಮಾಡೋದು ಸುಲಭ ಹರಿಸರ್ವೋತ್ತಮತ್ವ ಜ್ಞಾನ ಮೋಕ್ಷಕ್ಕೆ ಹೇತು ಕಾರಣ ಸರಿ ಆದರೆ ವಾಯುಜೀವೋತ್ತಮತ್ವಜ್ಞಾನ ಏಕೆಂದು ಪ್ರಶ್ನೆ ಬಂದರೆ ಟೀಕಾಕೃತ್ ಪಾದರೂ ಶ್ರೀಮನ್ ನ್ಯಾಯಸುದೆಯಲ್ಲಿ ತಿಳಿಸ್ಬೇಕಾದ್ರೆ ಯಥಾ ಭಗವತ್ ಸ್ವರೂಪ ವಿಜ್ಞಾನಂ ಸಕಲ ಪುರುಷಾರ್ಥ ಸಾಧನ ತಥಾ ವಾಯುಜೀವೋತ್ತಮತ್ವಜ್ಞಾನಮಿ ಇತ್ಯಾದಿ ಎಲ್ಲ ತಿಳಿಸಿ ಹರಿಸರ್ವೋತ್ತಮತ್ವ ಮತ್ತು ವಾಯುಜೀವೋತ್ತಮತ್ವ ಜ್ಞಾನ ಎರಡೂ ಕೂಡ ಮೋಕ್ಷಕ್ಕೆ ಅತ್ಯಂತ ಅವಶ್ಯಕ ಈ ರೀತಿಯಾಗಿ ಮಾಡಿದಾಗಲೇ ಸದುಪಾಸನೆ ಅಂತಾಗತ್ತೆ ಮೋಕ್ಷ ಮೋಕ್ಷಪ್ರಾಪ್ತಿಯಾಗತ್ತೆ ಕೇವಲ ವೈಜೀವೋತ್ತಮತ್ವವನ್ನು ಅಧ್ಯಯನಾದಿಗಳನ್ನು ಜ್ಞಾನ ನಿಶ್ಚಯ ಇತ್ಯಾದಿ ಮಾಡಿಕೊಂಡು ಭಗವಂತ ಒಪ್ಪೋದಿಲ್ಲ ಅಥವಾ ಕೇವಲ ಹರಿಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡ್ತೀರಿ ಅದನ್ನು ಮಾತ್ರ ತಿಳ್ಕೊಳ್ತೀನಿ ಅಂತಾದರೂ ಭಗವಂತ ಒಪ್ಪೋದಿಲ್ಲ ಆದ್ದರಿಂದ ಹರಿಸರ್ವೋತ್ತಮತ್ವ ಜ್ಞಾನ ಎಷ್ಟು ಮೋಕ್ಷಪ್ರಾಪ್ತಿಗೆ ಅವಶ್ಯಕವೋ ಅದೇ ರೀತಿಯಾಗಿ ವೈಜೀವೋತ್ತಮತ್ವ ಜ್ಞಾನವು ಕೂಡ ಅತ್ಯಂತ ಅವಶ್ಯಕ ಪರಮಾತ್ಮನೇ ಸರ್ವೋತ್ತಮ ಅನ್ನೋದನ್ನು ತಿಳಿಕೊಳ್ಳುತ್ತೆ ವಿಷ್ಣು ಸರ್ವೋತ್ತಮ ಭಗವಂತ ದೋಷದೂರ ಗುಣಪರಿಪೂರ್ಣ ಅಂತಹ ವಿಷ್ಣು ಸರ್ವಜ್ಞ ಸರ್ವಕರ್ತ ಅಂದರೆ ಸ್ವತಂತ್ರ ಕರ್ತೃ ಇತ್ಯಾದಿ ಎಲ್ಲ ಚಿಂತನೆ ಮಾಡಿದಾಗ ಅವನು ಸರ್ವೋತ್ತಮ ಅನ್ನೋದನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಈ ಚೇತನ ಅಚೇತನಾತ್ಮಕವಾಗಿರ್ತಕ್ಕಂಥ ಜಡ ಚೇತನಾತ್ಮಕವಾಗಿರುವಂಥ ಜಗತ್ತಿನಲ್ಲಿ ಎರಡು ತತ್ವಗಳಿವೆ ಸ್ವತಂತ್ರಂ ಅಸ್ವತಂತ್ರ ದ್ವಿವಿಧ ತತ್ವಮಿಷತೆ ಸ್ವತಂತ್ರೋ ಭಗವಾನ್ ವಿಷ್ಣು ಅಸ್ವತಂತ್ರಸ್ತು ಜೀವಿನಃ ಪರಮಾತ್ಮ ಒಬ್ಬನೇ ಸರ್ವತಂತ್ರ ಸ್ವತಂತ್ರನಾಗಿ ಇರುವಂಥವನು ಲಕ್ಷ್ಮೀದೇವಿ ಬ್ರಹ್ಮಾದಿಗಳೆಲ್ಲರೂ ಕೂಡ ಅಸ್ವತಂತ್ರ ಲಕ್ಷ್ಮೀದೇವಿ ನಿತ್ಯ ಇನ್ನು ಬ್ರಹ್ಮಾದಿ ದೇವತೆಗಳಿಂದ ತೃಣಜೀವರ ಪರ್ಯಂತ ಎಲ್ಲರೂ ಕೂಡ ಅಸ್ವತಂತ್ರ ಆಗಿರುವಂಥದ್ದು ಜಡ ಚೇತನ ಈ ಎಲ್ಲ ಅಸ್ವಾತಂತ್ರ ಎಲ್ಲವೂ ಕೂಡ ಪರಮಾತ್ಮನ ಅಧೀನವಾಗೇ ಇರುವಂಥದ್ದು ಪರಮಾತ್ಮ ತಾನು ಸರ್ವತಂತ್ರ ಸ್ವತಂತ್ರ ತಾನು ಸ್ವತಂತ್ರನಾಗಿದ್ದು ಉಳಿದ ಎಲ್ಲ ಪ್ರಪಂಚವನ್ನು ಕೂಡ ತನ್ನ ಅಧೀನದಲ್ಲಿಟ್ಕೊಂಡು ಸೃಷ್ಟಿಯಾದ ಅಷ್ಟಕರ್ತೃತ್ವವನ್ನು ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲವನ್ನು ತಾನೇ ಮಾಡ್ತಾನೆ ತಾನು ಕಾರಣನಾಗಿದ್ದು ತಾನೇ ಪರ ಅನಪೇಕ್ಷೆಯ ಯಾರನ್ನೂ ಅಪೇಕ್ಷೆ ಮಾಡದೆ ಎಲ್ಲ ಕಾರ್ಯವನ್ನು ಮಾಡ್ತಾನೆ ನಿಯಮನವನ್ನು ಮಾಡೋದ್ರಿಂದ ಇಂತಹ ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ ಸರ್ವರ ಅಂದರೆ ಜಡಾಚೇತನ ಏನಿದೆ ಜಗತ್ತಿನಲ್ಲಿ ಆ ಎಲ್ಲರ ಸರ್ವವನ್ನೂ ನಿಯಮನ ಮಾಡತಕ್ಕಂಥ ಪರಮಚೇತನ ಅಂತಾದರೆ ಸರ್ವರಿಗಿಂತ ಉತ್ತಮನಾದವನು ಸರ್ವೋತ್ತಮನಾದವನು ಪರಮಾತ್ಮ ಆದ್ದರಿಂದ ಅವನು ಎಲ್ಲರನ್ನೂ ನಿಯಮನ ಮಾಡಬೇಕು ಅಂತಾದರೆ ತಾನು ಎಲ್ಲರಿಗಿಂತ ಸರ್ವೋತ್ತಮನಾಗಿರಬೇಕು ಪುರುಷೋತ್ತಮನಾಗಿರ್ತಾನೆ ಭಗವಂತ ಈ ಮಾತಿಗೆ ಸಕಲ ವೇದಶಾಸ್ತ್ರಗಳೇ ಸಾಕ್ಷಿಯಾಗಿರುವಂಥದ್ದು ಪ್ರಾಮಾಣ್ಯ ಈ ಯುಗದಲ್ಲಿ ಪರಮಾತ್ಮ ಸರ್ವೋತ್ತಮ ಹಿಂದೆ ಮುಂದೆ ಬೇರೆ ಬೇರೆ ಯುಗಗಳಲ್ಲಿ ಕೇಳಿದ್ರೆ ಹಿಂದೆ ಮುಂದೆ ಎಂದೆಂದಿಗೂ ಶ್ರೀಗೋವಿಂದಗೆ ಸರಿಮಿಗಿಲಿಲ್ಲಂತೆಂಬುದೇ ಫಲವಿದು ಬಾಳುವುದಕ್ಕೆ ಭೂತ ಭವಿಷ್ಯತ್ ವರ್ತಮಾನ ಎಲ್ಲ ಕಾಲದಲ್ಲೂ ಭಗವಂತನೇ ಸರ್ವೋತ್ತಮ ಈ ದೃಢವಾಗಿರ್ತಕ್ಕಂಥ ನಿಶ್ಚಯ ಜ್ಞಾನ ಅನ್ನೋದು ಈ ಮಧ್ವಮತದ ಪ್ರಮುಖ ಸಿದ್ಧಾಂತ ಬ್ರಹ್ಮ ವಿಷ್ಣು ಹರಿ ನಾರಾಯಣ ಪರಮಾತ್ಮ ಭಗವಂತ ಎಲ್ಲ ನಾಮಗಳು ಕೂಡ ಪರಮ ಮುಖ್ಯ ವೃತ್ತಿಯಿಂದ ಪರಮಾತ್ಮನನ್ನೇ ಹೇಳ್ತಾ ಇದೆ ಪರಮಾತ್ಮ ಸರ್ವ ಶಬ್ದ ವಾಚ್ಯ ಆ ಹಿಂದಕ್ಷ ತನಕ ಏನೇನು ಅಕ್ಷರಗಳನ್ನು ಹೇಳ್ತೀವೋ ಆ ಎಲ್ಲವೂ ಕೂಡ ಪರಮ ಮುಖ್ಯ ವೃತ್ತಿಯಿಂದ ಪರಮಾತ್ಮನನ್ನೇ ಹೇಳ್ತಾ ಇದೆ ಮೇಲೆ ಹೇಳಿರುವಂತಹ ಬ್ರಹ್ಮ ವಿಷ್ಣು ನಾರಾಯಣ ಪರಮಾತ್ಮ ಭಗವಂತ ಇದೆಲ್ಲವೂ ಕೂಡ ಪರ್ಯಾಯ ವಾಚಿ ಸಮಾನಾರ್ಥಕ ಪದಗಳು ಬ್ರಹ್ಮ ಅಂದರೆ ಶಾಸ್ತ್ರವೇ ತಿಳಿಸ್ತಾ ಇದೆ ಇದು ಭಗವಂತನಿಗೆ ಸಮನ್ವಯ ಮಾಡುವಂಥದ್ದು ಓಮಿತಿ ಇತಿ ಬ್ರಹ್ಮ ತೈತಿರಿಯ ಉಪನಿಷತ್ ಭಾಷೆಯಲ್ಲಿ ಹೇಳ್ತಾರೆ ಓಂ ನಾಮ ಭಗವಾನ್ ವಿಷ್ಣು ಹದಿಕೋಶ್ಚ ಗುಣತ್ವತಃ ಓಂಕಾರ ಅಂದರೆ ಅಕಾರ ಉಕಾರ ಮಕಾರ ಅಂತ ಪ್ರಣವ ಇದು ಬ್ರಹ್ಮನೇ ಆಗಿದ್ದಾನೆ ಭಗವಾನ್ ವಿಷ್ಣು ಅವನೊಬ್ಬನೇ ಅತ್ಯಂತ ಕಲ್ಯಾಣ ಗುಣಗಳ ಪರಿಪೂರ್ಣನಾದವನು ಅಂತ ಓಂಕಾರದಲ್ಲಿ ಸರ್ವ ವೇದಾರ್ಥವೇ ಅಡಗಿರುವಂಥದ್ದು ವಿಷ್ಣು ಸರ್ವ ವೇದ ಪ್ರತಿಪಾದ್ಯನಾಗಿರುವಂಥದ್ದು ಆದ್ದರಿಂದ ಓಂಕಾರ ವಿಷ್ಣುವೇ ಆಗಿರ್ತಕ್ಕಂಥ ಬ್ರಹ್ಮನನ್ನು ಬಿಟ್ಟು ಮತ್ತು ಇನ್ಯಾರನ್ನು ಕೂಡ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಬ್ರಹ್ಮ ಅಂದರೆ ಪರಬ್ರಹ್ಮ ಅಂತಲೇ ಇಟ್ಕೋಬೇಕೇ ಹೊರತು ಚತುರ್ಮುಖ ಬ್ರಹ್ಮ ಅಲ್ಲ ಇನ್ನು ವಿಷ್ಣುವನ ಶಬ್ದ ವಿಷಟ್ ವ್ಯಾಪ್ತವು ಸರ್ವತ್ರ ವ್ಯಾಪ್ತನಾದವನ್ಯಾರು ಭಗವಂತನೇ ವಾಯುದೇವರು ಪರಮಾತ್ಮನ ನಂತರದಲ್ಲಿ ಸರ್ವತ್ರ ವ್ಯಾಪ್ತರಾಗಿದ್ದರೂ ಕೂಡ ಭಗವಂತನ ಆಗ್ನೆಯಂತೆ ಭಗವಂತನ ಅಧೀನದಲ್ಲಿ ವ್ಯಾಪ್ತತ್ವದ ಚಿಂತನೆ ಹೊರತು ಸರ್ವತಂತ್ರ ಸ್ವತಂತ್ರತ್ವೇನ ಪರಿಪೂರ್ಣ ವ್ಯಾಪ್ತತ್ವ ಅಂತಾದರೆ ಭಗವಂತನೇ ವಿಭುತ್ವ ವಿಷ್ಣು ರುಚ್ಛತೆ ಪುರಾಣದ ಒಂದು ಪ್ರಮಾಣ ಎಲ್ರಿಗೂ ಎಲ್ಲದಕ್ಕೂ ಸ್ವಾಮಿಯಾದವನ್ಯಾರು ವಿಷ್ಣು ಪರಮಾತ್ಮನೇ ಇನ್ನೊಂದು ರೀತಿಯಾಗಿ ತದ್ವಿಷ್ಣೋ ಹೋ ಪರಮಂ ಪದಂ ಸದಾ ಪಶ್ಯಂತಿ ಸೂರಯ್ಯ ಅಂತ ಋಗ್ವೇದ ಮಂತ್ರ ಹೇಳುವಂಗೆ ಜಗತ್ತಿನ ಎಲ್ಲರಲ್ಲಿ ಎಲ್ಲದರೊಳಗೆ ಅಂದರೆ ಸಕಲ ಜಡ ಚೇತನಗಳಲ್ಲಿ ಅಳುರೇಣು ಧೃಳಕಾಷ್ಟ ಪರಿಪೂರ್ಣನಾಗಿ ವ್ಯಾಪ್ತನಾದವನು ವಿಷ್ಣು ಪರಿಪೂರ್ಣ ವ್ಯಾಪ್ತತ್ವದ ಬಗ್ಗೆ ಹೇಳಬೇಕು ಉದಾಹರಣೆ ಕೊಡಬೇಕು ಅಂತಾದರೆ ಬೆಲ್ಲದ ಹಚ್ಚೋ ಇಲ್ಲ ಸಕ್ಕರೆ ಯಾವ ಭಾಗದಲ್ಲಿ ಸಿಹಿ ಇದೆ ಅಂತಂದರೆ ಎಲ್ಲ ಭಾಗದಲ್ಲೂ ಏಕರೀತಿಯಾಗಿ ಸಿಹಿ ಆಗಿರುತ್ತಲ್ಲ ಅಲ್ಲಿ ಸಿಹಿ ಅನ್ನೋದು ಹೇಗೆ ಸರ್ವತ್ರ ವ್ಯಾಪ್ತನಾಗಿದೆಯೋ ಅದೇ ರೀತಿಯಾಗಿ ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಇಂತಹ ಪರಮಾತ್ಮ ಸರ್ವವೇದ ಪ್ರತಿಪಾದ್ಯನೂ ಆಗಿದ್ದಾನೆ ಅದೇ ಬೆಲ್ಲದಚ್ಚು ಅಥವಾ ಸಕ್ಕರೆ ಬದಲಿಗೆ ಹೋಳಿಗೆ ಕೊಟ್ಟು ಸಿಹಿಯಲ್ಲಿದೆ ಅಂದರೆ ಮಧ್ಯದಲ್ಲಿ ಸಿಹಿ ಇದೆ ಅಂಚಿನಲ್ಲಿ ಇಲ್ಲ ಅಂತ ಹೇಳ್ತೀವಿ ಆದರೆ ಇಲ್ಲಿ ಹಂಗಿಲ್ಲ ಬೆಲ್ಲದಚ್ಚು ಅಥವಾ ಸಕ್ಕರೆ ಹಚ್ಚಿನಲ್ಲಿ ಪರಿಪೂರ್ಣ ಏಕರೀತಿಯಿಂದ ವ್ಯಾಪ್ತತ್ವ ಹಾಗೆ ಭಗವಂತ ಸರ್ವ ಪ್ರೇರಕ ಸರ್ವನಿಯಾಮಕ ಸರ್ವ ವ್ಯಾಪಕನಾಗಿ ಇದ್ದಾನೆ ಇಂತಹ ಪರಮಾತ್ಮ ಸರ್ವವೇದ ಪ್ರತಿಪಾದ್ಯನಾಗಿದ್ದಾನೆ ಎಲ್ಲರಿಗೂ ಎಲ್ಲದಕ್ಕೂ ಆಶ್ರಯನಾಗಿದ್ದಾನೆ ಅವನೇ ಅವನು ಯಾರನ್ನೂ ಆಶ್ರಯ ಮಾಡಿಲ್ಲ ಲಕ್ಷ್ಮೀ ಬ್ರಹ್ಮಾದಿಗಳಿಂದ ಧ್ರುವಜೀವರ ಪರ್ಯಂತ ಸಮಸ್ತ ಚೇತನರಿಗೂ ಮತ್ತು ಸಮಸ್ತ ಜಡಕ್ಕೂ ಕೂಡ ಅವನೇ ಪರಮ ಮುಖ್ಯ ಆಶ್ರಯಕಾರಕ ಇನ್ನು ಇನ್ನೊಂದು ರೀತಿಯಾಗಿ ವಿಷ್ಣು ಅಂದರೆ ವಿ ಷಣ ಉ ಅಂತ ವಿ ಅಂದರೆ ವಿಶಿಷ್ಟ ಅಥವಾ ಪೂರ್ಣ ಅಂತ ಅರ್ಥ ಶ ಅಂದರೆ ಚೇಷ್ಟಾ ಮಾಡೋವನು ಎಲ್ಲರಲ್ಲೂ ಚೇಷ್ಟೆ ಅವನಿಂದಾನೆ ಡ ಅಂದರೆ ಸುಖ ಹೂ ಅಂದರೆ ಸ್ವಾಭಾವಿಕ ಅಥವಾ ಸಹಜ ಹೀಗೆ ಸರ್ವತ್ರ ವ್ಯಾಪ್ತನಾದವನು ಭಗವಂತ ಸರ್ವ ಪ್ರೇರಕ ಸರ್ವನಿಯಾಮಕ ಸುಖಿ ಸಕಲ ಸದ್ಗುಣಪೂರ್ಣರಾಗಿರ್ತಕ್ಕಂಥವನು ಭಗವಂತ ಇನ್ನು ನಾರಾಯಣ ಅನ್ನೋ ಶಬ್ದ ತಗೊಂಡ್ರೆ ಈ ಶಬ್ದನೇ ಪರಿಪೂರ್ಣತೆಯನ್ನು ಹೇಳ್ತಾ ಇದೆ ಅರಾಹ ಅಂದರೆ ದೋಷಗಳು ನಾರಾಹ ಅಂದ್ರೆ ನಾರಾಹ ದೋಷ ದೂರ ದೋಷ ದೂರನಾಗಿರೋದ್ರಿಂದ ಪರಮಾತ್ಮ ಗುಣ ಪರಿಪೂರ್ಣ ನ ಅರಾಹ ಅಯನಃ ದೋಷಗಳಿಗೆ ಆಶ್ರಯನಲ್ಲದೇ ಇದ್ದವನು ಪರಮಾತ್ಮ ಅರ್ಥಾತ್ ನಿರ್ದೋಷ ಅಥವಾ ದೋಷ ದೂರ ನಾರಾಹ ಅಂದರೆ ಗುಣಗಳು ಅಯ್ಯನ ಆಶ್ರಯನಾದವನು ನಾರಾಯಣ ಆದ್ದರಿಂದ ದೋಷ ದೂರ ಗುಣ ಪರಿಪೂರ್ಣನಾದವನು ಭಗವಂತ ಅಥವಾ ಪರಮಾತ್ಮ ನಾರಾಯಣ ಇನ್ನು ಭಗವಂತ ಅನ್ನೋ ಶಬ್ದವನ್ನು ಹೇಳೋದಾದರೆ ಭಗ ಶಬ್ದಚ್ಯನಾದೋನು ಪರಮಾತ್ಮನೆ ಐಶ್ವರ್ಯ ಸಮಗ್ರ ವೀರ್ಯ ಯಶ್ಠಿಯ ಜ್ಞಾನ ವಿಜ್ಞಾನಯೋಶ್ಚವಾಮಗಇೀರಿತ ಏವೇ ಮಹ್ಶಬ್ ಮೈತ್ರೇಯ ಭಗವಾನ್ ಇರಮ ಬ್ರಹ್ಮ ಪರಮ ಬ್ರಹ್ಮಭೂತ ವಾಸು ದೇವ ನಾನ್ಯಗ ಅಂತ ವಿಷ್ಣುಪುರಾಣದ ವಾಕ್ಯಮನೆಯಲ್ಲಿ ತಿಳಿಸ್ತಾರೆ ಭಗವಂತ ಅಂದರೆ ಯಾರು ಅಂತ ಕೇಳಿದ್ರೆ ಗುಣಪೂರ್ಣನಾಗಿರ್ತಕ್ಕಂಥ ಪರಬ್ರಹ್ಮನೇ ಭಗವಂತ ಅವನೇ ವಿಷ್ಣು ಸಮಗ್ರ ಐಶ್ವರ್ಯ ಸಮಗ್ರ ವೀರ್ಯ ಸಮಗ್ರ ಯಶಸ್ಸು ಸಮಗ್ರ ಶ್ರೇಯ ಸಮಗ್ರ ಜ್ಞಾನ ಸಮಗ್ರ ವಿಜ್ಞಾನ ಈ ಗುಣಗಳು ಅಥವಾ ವೈಭವಗಳು ಭಗ ಅಂತ ಕರೆಸ್ಕೊಳತ್ ಇವುಗಳನ್ನು ಸಂಪೂರ್ಣವಾಗಿ ಸ್ವತಂತ್ರವಾಗಿ ಹೊಂದಿರೋನು ಭಗವಂತ ಬರೇ ಸಂಪೂರ್ಣವಾಗಿ ಹೊಂದಿರೋದಲ್ಲ ಸ್ವತಂತ್ರತ್ವೇನ ಹೊಂದಿರೋನು ಯಾರು ಅಂತ ಆದರೆ ಭಗ ಶಬ್ದ ವಚನಾದ ಈ ಭಗವಾನ್ ಅನ್ನೋರು ಪರಬ್ರಹ್ಮನಾದ ಪರಮಾತ್ಮನೇ ವಾಸುದೇವನೇ ನಾರಾಯಣನೇ ಹೊರತು ಮತ್ತಾರಿಗೂ ಕೂಡ ಈ ವಿಶೇಷಣವನ್ನು ಹೇಳಿಕ್ಕೆ ಬರೋದಿಲ್ಲ ಹೀಗೆ ವಿಷ್ಣು ಬ್ರಹ್ಮ ನಾರಾಯಣ ಭಗವಂತ ಪರಮಾತ್ಮ ಎಲ್ಲವೂ ಕೂಡ ಸಮಾನಾರ್ಥಕ ಶಬ್ದಗಳು ಅಥವಾ ಪರ್ಯಾಯ ವಾಚಿಗಳು ಒಬ್ಬನೇ ಪರಮ ಮುಖ್ಯ ವೃತ್ತಿಯನ್ನು ತಿಳಿಸ್ಲಿಕ್ಕೆ ಹೊರಟಿರುವಂಥದ್ದು ಅವನೇ ಸರ್ವೋತ್ತಮನಾಗಿರ್ತಕ್ಕಂಥ ವಿಷ್ಣು ಅಂತ ಆ ಶಬ್ದಗಳೇ ಸಾಧಿಸಿ ನಮಗೆ ತೋರಿಸುತ್ತೆ ಇಂತಹ ಪರಮಾತ್ಮ ದೋಷ ದೂರ ಗುಣಪರಿಪೂರ್ಣನಾಗಿರೋದ್ರಿಂದಲೇ ಸರ್ವೋತ್ತಮನಾಗಿದ್ದಾನೆ ಅಂತ ತಿಳಿಸತ್ತೆ ಆ ಎಲ್ಲ ಶಬ್ದಗಳೂ ಕೂಡ ಈತನಂತೆ ದೋಷ ದೂರತ್ವ ಮತ್ತು ಗು ಗುಣಪರಿಪೂರ್ಣತ್ವವು ಮತ್ತೆ ಇನ್ಯಾರಲ್ಲೂ ಇಲ್ಲ ಎಂದಿಗೂ ಇಲ್ಲ ಈಗಿಲ್ಲ ಮತ್ತು ಯಾವಾಗಲಾದರೂ ಹಿಂದೆ ಇರ್ಬೋದು ಅಥವಾ ಮುಂದೆ ಇರ್ಬೋದು ಅಂದರೆ ಎಂದಿಗೂ ಇಲ್ಲ ಈ ವಿಚಾರವನ್ನು ಶ್ರುತಿ ಸ್ಮೃತಿಗಳು ಒಕ್ಕೊರಲಿಂದ ಹೇಳ್ತಾವೆ ಇನ್ಯಾರಲ್ಲೂ ಇಲ್ಲ ಅಂದರೆ ಲಕ್ಷ್ಮೀ ಬ್ರಹ್ಮಾದಿ ದೇವತೆಗಳಲ್ಲೂ ಇಲ್ಲ ಅಂದ ಭಗವಂತನ ಈ ಸರ್ವೋತ್ಕರ್ಷತ್ವ ಅಥವಾ ಸರ್ವೋತ್ತಮತ್ವವನ್ನು ಹೇಳೋದೇ ಎಲ್ಲ ಶಾಸ್ತ್ರಗಳ ಮಹಾತಾತ್ಪರ್ಯ ಇನ್ನಿತರ ಬೇರೆ ವಿಚಾರಗಳನ್ನು ಶಾಸ್ತ್ರ ಹೇಳ್ತಾ ಇದೆಯಲ್ಲ ಅಂತ ಪ್ರಶ್ನೆ ಬಂದರೆ ಅಮುಖ್ಯ ವೃತ್ತಿಯಿಂದ ಹೇಳುತ್ತೆ ಪರಮಂ ಪದಂ ಅನ್ನುವಂತಹ ಮೋಕ್ಷ ಅಥವಾ ಪರಮಾನುಗ್ರಹ ಅಂತ ಏನು ಹೇಳ್ತೀವಿ ಅಥವಾ ಉತ್ತಮ ಪ್ರಸಾದ ಅಂತ ಏನು ಹೇಳ್ತೀವಿ ಅದನ್ನು ಪಡ್ಕೊಳ್ಳಿಕ್ಕೆ ಸಾಧನೆಯ ದಾರಿಯನ್ನಾಗಿ ವೇದಗಳು ವಿಧಿ ನಿಷೇಧಗಳನ್ನು ಧರ್ಮ ಅಧರ್ಮಗಳನ್ನು ಯಜ್ಞ ಯಾಗಗಳ ವಿಚಾರವನ್ನು ಹೀಗೆ ಅನೇಕ ವಿಷಯಗಳನ್ನು ಶಾಸ್ತ್ರ ಜೀವನಿಗಾಗಿ ಜೀವನ ಉದ್ಧಾರಕ್ಕಾಗಿ ಬೋಧನೆ ಮಾಡ್ತಾವೆ ಹೊರತು ಪರಮ ಮುಖ್ಯವೃತ್ತಿಯಿಂದ ಪರಮಾತ್ಮನೇ ಸರ್ವೋತ್ತಮ ಅಂತ ಹೇಳತ್ತೆ ಹೊರತು ಬೇರೆ ಅಲ್ಲ ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೇ ತಥ ಆದಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ ವೇದಗಳು ಉಪನಿಷತ್ತು ರಾಮಾಯಣ ಮಹಾಭಾರತಾದಿ ಇತಿಹಾಸಗಳು ಸಕಲ ಪುರಾಣಗಳು ಸಕಲ ಶ್ರುತಿಗಳು ಬ್ರಹ್ಮಸೂತ್ರ ಭಗವದ್ಗೀತೆ ಸಕಲ ಸ್ಮೃತಿಗಳು ಹೀಗೆ ಸಕಲ ಸತ್ಶಾಸ್ತ್ರಗಳೂ ಕೂಡ ಆರಂಭ ಅಂದರೆ ಆದಿಯಲ್ಲಿ ಮಧ್ಯದಲ್ಲಿ ಅಂತ್ಯದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ವಿಷ್ಣುವೇ ಸರ್ವೋತ್ತಮ ಅಂತ ಸಾರ್ತಾ ಸಮಗ್ರ ರಾಮಾಯಣ ಶ್ರೀರಾಮಚಂದ್ರನ ಸರ್ವೋತ್ತಮತ್ವವನ್ನು ತಿಳಿಸತ್ತೆ ಸಮಗ್ರ ಮಹಾಭಾರತ ಶ್ರೀಕೃಷ್ಣನ ಸರ್ವೋತ್ತಮತ್ವವನ್ನು ತಿಳಿಸುತ್ತೆ ಮಹಾಭಾರತದ ಸಾರ ಶ್ರೀಮದ್ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಸರ್ವೋತ್ತಮ ಅಂತ ಹೇಳ್ತಾ ಇದೆ ಅಹಂ ಕೃತ್ಯಸ್ಯ ಜಗತ್ತ ಪ್ರಭವ ಪ್ರಳಯಸ್ತ ಮತ್ತ ಪರತರಂ ನಾನಿಂಚಿದಸ್ತಿಧನಂಜಯ ಪಿತ ಅಹಂ ಅಸ ಜಗತ್ತ ಮಾತಾತ ಪಿತ್ತಮಹ ಅಂತ ಇತ್ಯಾದಿ ಎಲ್ಲ ಹೇಳಿ ನಾನು ಸಮಸ್ತ ಜಗತ್ತಿನ ಸೃಷ್ಟಿಕರ್ತ ಮತ್ತೆ ಸಂಹಾರಕರ್ತೃ ಈ ಜಗತ್ತಿನ ತಂದೆ ತಾಯಿ ಬಂದು ಬಳಗ ಪೋಷಕ ಎಲ್ಲವೂ ನಾನೇ ಆಗಿದ್ದೀನಿ ಅಂತ ಕೃಷ್ಣ ಹೇಳ್ತಾನೆ ನನಗಿಂತ ಶ್ರೇಷ್ಠವಾಗಿರ್ತಕ್ಕಂಥ ಮತ್ತೊಂದು ವಸ್ತುವಾಗಲಿ ವ್ಯ ವ್ಯಕ್ತಿಯಾಗಲಿ ಜಗತ್ತಿನಲ್ಲಿ ಇಲ್ಲ ದ್ವಾಮಿಮೌ ಪುರುಷೌ ಲೋಕೆ ಕ್ಷರ ಅಕ್ಷರ ಏವಚ ಹೇಳಿ ಬ್ರಹ್ಮಾದಿ ದೇವತೆಗಳಿಂದ ತೃಣಜೀವರ ಎಲ್ಲರೂ ಕೂಡ ಕ್ಷರ ಪುರುಷರು ಲಕ್ಷ್ಮೀದೇವಿ ಒಬ್ಬಳೇ ಅಕ್ಷರ ಪುರುಷಳು ಪರಮಾತ್ಮ ದೇಹ ನಾಶರಹಿತನು ಲಕ್ಷ್ಮೀದೇವಿನೂ ಅಕ್ಷರ ಪುರುಷಳು ದೇಹ ನಾಶ ಇಲ್ಲದೆ ಇದ್ದವರು ಆದರೆ ಲಕ್ಷ್ಮೀದೇವಿಗಿಂತ ಪರಮಾತ್ಮ ಅನಂತಪಟ್ಟು ಉತ್ತಮನಾದವನು ದೇಶತಃ ಕಾಲತಃ ಪರಮಾತ್ಮನಿಗೆ ಲಕ್ಷ್ಮೀದೇವಿ ಸಮಳು ಅನಂತ ಗುಣಗಳಿಂದ ಕಡಿಮೆ ಆದ್ದರಿಂದ ಅವನೇ ಸರ್ವೋತ್ತಮ ಪುರುಷೋತ್ತಮ ಲಕ್ಷ್ಮೀದೇವಿನೇ ಅಂಬರಳೀ ಸೂತ್ರದಲ್ಲಿ ಹೇಳ್ತಾಳೆ ಮಮ ಯೋನಿ ರಪ್ಸು ಅಂತಸಮುದ್ರೆ ಇತ್ಯಾದಿ ಎಲ್ಲ ಹೇಳಿ ಅಂತಹ ನಿತ್ಯ ಮುಕ್ತಳಾಗಿರ್ತಕ್ಕಂಥ ಲಕ್ಷ್ಮೀದೇವಿ ಭಗವಂತನ ಅನುಗ್ರಹದಿಂದ ಸೃಷ್ಟಿಯಾದ ಎಲ್ಲಾ ಕಾರ್ಯಗಳನ್ನು ತನ್ನ ಕುಡಿನೋಟದಿಂದ ಮಾಡ್ತಾಳೆ ಹೇಗೆ ಮಾಡ್ತಾಳೆ ಅಂತ ಕೇಳಿದ್ರೆ ಶ್ರೀಯತ್ ಕಟಾಕ್ಷ ಬಲವತ್ ಅಂತಹ ಅಜಿತ ನಾಮಕನಾದ ಪರಮಾತ್ಮನಿಗೆ ನಮ್ಮೆ ನಮ್ಮ ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತಾರೆ ಅವಳಿಗೆ ಈ ಈ ಸಾಮರ್ಥ್ಯ ಬಂದಿದ್ದು ಹೇಗೆ ಅಂದರೆ ಶ್ರೀಯತ್ ಕಟಾಕ್ಷ ಬಲವತ್ ಲಕ್ಷ್ಮೀದೇವಿಗೆ ಭಗವಂತನ ಕೃಪಾ ಕಟಾಕ್ಷದಿಂದನೇ ಈ ರೀತಿಯಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಸಾಮರ್ಥ್ಯ ಬಂದಿದೆ ಎಸ್ ಅಪಾಂಗಲವ ಮಾತ್ರ ಊರ್ಜಿತ ಸ ಶ್ರೀಯತ್ಕಟಾಕ್ಷ ಬಲವತ್ ಅಜಿತಂ ನಮಾಮಿ ಹೀಗೆ ಭಗವಂತನ ಕರುಣಾ ಕಟಾಕ್ಷ ಲೇಷದಿಂದಲೇ ತನಗೆ ಈ ಶಕ್ತಿ ಪ್ರಾಪ್ತಿಯಾಗಿದೆ ಅಂತ ಲಕ್ಷ್ಮೀದೇವಿಯಲ್ಲಿ ತಿಳಿಸ್ತಾಳೆ ಅಂದಮೇಲೆ ಶ್ರೀಹರಿಯ ಶಕ್ತಿಯ ಮುಂದೆ ಲಕ್ಷ್ಮೀದೇವಿ ಶಕ್ತಿ ಕಡಿಮೆ ಅದ ಅದರಿಂದ ಏನಾಯಿತು ಸರ್ವೋತ್ತಮ ಲಕ್ಷ್ಮೀದೇವಿಗಿಂತನೂ ಉತ್ತಮನಾಗಿರ್ತಕ್ಕಂಥವನು ಪರಮಾತ್ಮ ನಾರಾಯಣ ಉಪನಿಷತ್ತು ಅದನ್ನೇ ಹೇಳುತ್ತೆ ಕ್ಷೀರಸಾಗರಶಾಹಿಯಾಗಿರ್ತಕ್ಕಂಥ ಪರಮಾತ್ಮನನ್ನು ಜ್ಞಾನಿಗಳು ಅತ್ಯಲ್ಪವಾಗಿ ತಿಳ್ಕೊತಾರೆ ಚತುರ್ವಿಧ ನಾಶ ರಹಿತನಾಗಿರ್ತಕ್ಕಂಥ ಪರಮಾತ್ಮನಿಗೆ ಎಲ್ಲ ಜೀವ ಜಡರು ಎಲ್ಲರೂ ಕೂಡ ಅಧೀನರೇ ಜಗದಂಬೆಯಾಗಿರ್ತಕ್ಕಂಥ ಜಗತ್ತಿನ ತಾಯಿ ತಾಯಿಯಾಗಿರ್ತಕ್ಕಂಥ ಲಕ್ಷ್ಮೀದೇವಿ ಯಾರಿಂದ ಜನಿಸಿದಾಳೋ ಅಥವಾ ಅವತರಿಸಿದ್ದಾಳೋ ಯಾರು ಜೀವರನ್ನು ಅವರವರ ಕರ್ಮಾನುಸಾರ ಸುಟ್ಟಿಗೆ ತರ್ತಾರೋ ಎಲ್ಲ ಚರಾಚರಗಳಿಗೆ ಪ್ರೇರಕರೋ ಯಾರಿಗಿಂತ ಶ್ರೇಷ್ಠವಾದದ್ದು ಇನ್ಯಾವುದು ಇಲ್ಲವೋ ಯಾವುದು ಉತ್ತಮಕ್ಕಿಂತ ಉತ್ತಮ ಮಹತ್ತಿಗಿಂತ ಮಹತ್ತ ಆದದ್ದೋ ಅವನೇ ಸರ್ವೋತ್ತಮ ಅಥವಾ ಪರಬ್ರಹ್ಮ ವಿಷ್ಣು ಆಗಿದ್ದಾನೆ